ಕಲಾನುಭವ ಕಲೆ ಎಂದರೆ ನಮ್ಮ ಮನಸ್ಸಿಗೆ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳ ಮೂಲಕ ಒಂದು ಸೌ ಸೌಂದರ್ಯವನ್ನೋ ಒಂದು ಮಹತ್ವವನ್ನೋ ಒಂದು ಗಂಭೀರ ವಿಚಾರವನ್ನೋ ಅನುಭವ ಮಾಡಿಸಿಕೊಡಬಲ್ಲ ಕುಶಲಕರ್ಮ ಅನುಭವ ಎಂದರೆ ನಮ್ಮ ದೃಷ್ಟಿಯಲ್ಲಿರುವ ವಸ್ತುವಿನಂತೆ ಅಥವಾ ಸತ್ಕಾರ್ಯದಂತೆ ನಾವು ನಮ್ಮ ಮನಸ್ಸಿನೊ ಮನಸ್ಸಿನೊಳಗೆ ಆಗುವುದು ಆ ವಸ್ತುವಿನ ಭಾವವನ್ನು ನಾವು ನಮ್ಮ ಅಂತರಂಗದೊಳಗೆ ತುಂಬಿಕೊಂಡು ಆ ವಸ್ತುವು ನಾವೇ ಎನಿಸುವಂತೆ ಅಥವಾ ನಾವು ಆ ವಸ್ತುವೇ ಎನಿಸುವಂತೆ ಲಕ್ಷ್ಯ ವಸ್ತುವಿನಲ್ಲಿ ಲಕ್ಷ್ಯಕಾರರನ್ನು ಬೆರೆತುಕೊಳ್ಳುವುದು ಅನುಭವದ ಪರಿಪೂರ್ಣ ದಶೆ ಕಲೆಗಳು ಅನೇಕ ನಮ್ಮ ಪೂರ್ವಿಕರಲ್ಲಿ ಚತುಷ್ಟಿ ಕಲೆಗಳು ಎಂದು ಲೆಕ್ಕವಿತ್ತು ಎಷ್ಟಾದರಾಗಲಿ ಅವಗಳಲ್ಲಿ ಮುಖ್ಯವಾದವು ಮೂರು ರೂಪ ಚಿತ್ರ ಕಣ್ಣಿನ ದ್ವಾರದಿಂದ ಮನಸ್ಸನ್ನು ಸೇರುವಂತಹದ್ದು ಪ್ರತಿಮೆ ಬಿಂಬರೇಖೆ ಚಿತ್ರಪಟ ವರ್ಣಪಟ ಅಭಿನಯ ನತ್ತನ ಇತ್ಯಾದಿ ಸಂಗೀತ ಕಿವಿಯ ದ್ವಾರದಿಂದ ಮನಸ್ಸನ್ನು ಸೇರುವಂತಹದ್ದು ಕಾವ್ಯ ವಾಕ್ ಪ್ರಬಂಧ ರೂಪದಲ್ಲಿ ಮನಸ್ಸನ್ನು ಸೇರುವಂತಹದ್ದು ಮನಸ್ಸಿದ್ಧತೆ ಅನುಭವದಲ್ಲಿ ಒಂದು ಕಡೆಯ ಮನಸ್ಸು ಇನ್ನೊಂದು ಕಡೆಯ ಲಕ್ಷ್ಯ ಬೆರೆಯಬೇಕು ಎಂದರೆ ಅದಕ್ಕಾಗಿ ಮನಸ್ಸು ಮಾಡಿಕೊಳ್ಳಬೇಕಾದ ಪೂರ್ವ ಸಿದ್ಧತೆ ಒಂದು ಒಂದುಂಟೆಂದು ತಾತ್ಪರ್ಯ ಮನಶಿಕ್ಷಣವಾಗಿದ್ದ ಮಟ್ಟಿಗೆ ಕಲಾ ಗುಣಗ್ರಹಣ ಸಂಸ್ಕಾರದಂತೆ ಕಲಾನುಭವ ನಮ್ಮ ಮನ ಸಂಸ್ಕಾರವಾದರೂ ನಮ್ಮ ನಮ್ಮ ಲೋಕಾನುಭವ ಜೀವಾನುಭವಗಳಿಂದ ಉಂಟಾಗುತ್ತದೆ ಲೋಕಾನುಭವವು ಜೀವಾನುಭವವು ಕಲಾಕರ್ತನಿಗೂ ಕಲಾನುಭವಿಗೂ ಸಹ ಅವಶ್ಯವಾದ ಪೂರ್ವಸಿದ್ಧತೆ ಕಲಾಕರ್ತನು ಸ್ವಾರಸ್ಯಗಳನ್ನು ಕಂಡು ಕೊಳ್ಳುವುದು ರೂಪಗೊಳಿಸುವುದು ತನಗಾಗಿರುವ ಅನುಭವಗಳಿಂದ ಹಾಗೆಯೇ ಕಲಾನುಭವಿಯು ಕಲಾಕೃತಿಯ ಸ್ವಾರಸ್ಯಗಳನ್ನು ಕಂಡುಕೊಳ್ಳುವುದು ಅಂಗೀಕರಿಸುವುದು ತನ್ನ ಅನುಭವದ ದೃಷ್ಟಿಯಿಂದ ಹೀಗೆ ಲೋಕಾನುಭವ ಜೀವಾನುಭವ ಕಲಾ ನಿರ್ಮಿತಿ ಇವು ಅನ್ಯೋನ್ಯ ಸಂಬಂಧಗಳು ಮೂರು ಘಟೆಗಳು ಕಲಾನುಭವದಲ್ಲಿ ನಾಲ್ಕಾರು ಅಂತಸ್ತುಗಳು ಅಥವಾ ಹಂತಗಳು ಇರುತ್ತವೆ ಅವುಗಳಲ್ಲಿ ಮೂರನ್ನು ಮುಖ್ಯ ಘಟೆಗಳೆಂದು ಗುರುತಿಸಬಹುದು ಮನಪ್ರಸಾದ ಭಾವಾವೇಶ ತಾತ್ಪರ್ಯ ಚಿಂತನೆ ಈಗ ಮೇಲೆ ಸೂಚಿಸಿರುವ ಮೂರು ಕಲಾ ಪ್ರಕಾರಗಳ ಹಂತಗಳನ್ನು ನೋಡೋಣ ರೂಪಚಿತ್ರ ಮನಪ್ರಸಾದ ಚಿತ್ರಣ ಕಲೆಯಲ್ಲಿ ಮನಪ್ರಸಾದದ ಅಂಶವು ಸಾಮಾನ್ಯವಾದ ಅಲಂಕಾರ ಚಿತ್ರಗಳದು ದೇವಾಲಯದ ಗೋಡೆಯ ಮೇಲೆ ಆಜ್ಞೆ ಕುದುರೆ ಪದ್ಮ ಹಂಸೆ ಚಕ್ರ ಸ್ವಸ್ತಿಕ ಇಂತಹ ಅಲಂಕಾರಗಳು ಸಾಲು ಸಾಲಾಗಿರುತ್ತವೆ ಉದ್ದೇಶ ನೋಟಕರ ವನಸ್ಸನ್ನು ತಿಳಿಮಾಡುವುದು ಅನುದಿನದ ಚಿಂತೆ ಸಂತಾಪಗಳಿಂದ ಅವನ ಮನಸ್ಸು ಬೇರೆ ಮಾಡಿ ಒಳಗಿನಿಂದ ಹೊರಕ್ಕೆ ತಿರುಗಿಸುವುದು ನಮ್ಮ ಮನೆಗಳಲ್ಲಿ ಬಹುಹೊತ್ತು ಅಡಿಗೆ ಉಗ್ರಣದಲ್ಲೋ ದುಡಿದು ಬೇಸುತ್ತಿರುವ ಹೆಂಗಸರು ಕೊಂಚ ಬಿಡುವು ಮಾಡಿಕೊಂಡು ಬೀದಿಯ ಕಡೆಗೆ ಬಂದು ಒಂದುಗಳಿಗೆ ಬೀದಿಯ ನೋಟ ನೋಡುತ್ತಿದ್ದು ಬಳಿಕ ಹಿಂದಿ ಹಿಂತಿರುಗುತ್ತಾರಲ್ಲವೇ ಆಗವರಿಗೆ ಬೇಸರ ಮರೆತು ದುಗಡ ಕಳೆದು ಕೊಂಚ ಹೊಸತನ ಬರುತ್ತದೆ ಬೇರೆ ಲೋಕದ ನೋಟದಿಂದ ಹಳಸಿನ ಜಡ್ಡು ತೊಳಗಿ ಲವಲವಕ್ಕೆ ಬರುತ್ತದೆ ಈ ಪ್ರಸನ್ನತೆಯೇ ಸಾಮಾನ್ಯವಾದ ಅಲಂಕಾರ ಚಿತ್ರಗಳ ರಾಶಿಯಿಂದ ನಮಗೆ ದೊರೆಯುವ ಲಾಭ ಇದು ಮೊದಲ ಹಂತ ಭಾವಾವೇಶ ಇದಾದ ಮೇಲೆ ನಾವು ಗರಡಿಯ ಗೋಡೆಯ ಮಧ್ಯರಂಗದ ವಿಗ್ರಹಗಳಿಗೆ ಬರುತ್ತೇವೆ ಇಲ್ಲಿಯ ದೃಶ್ಯಗಳಿಗೆ ಒಂದು ಗೊತ್ತಾದ ಅರ್ಥ ಉಂಟು ಮನಸ್ಸು ಪಟ್ಟಾಗಿ ಇಲ್ಲಿ ಎಟ್ಟಿ ಪದಾರ್ಥ ಅದಕ್ಕೆ ಸಿಕ್ಕುತ್ತದೆ ಆದ್ದರಿಂದ ಮನಸ್ಸು ಇಲ್ಲಿ ಕೊಂಚ ಕಾಲ ಸ್ಥಾಯಿಯಾಗಿ ನಿಲ್ಲುತ್ತದೆ ಧ್ರುವನು ತಪಸ್ಸು ಮಾಡುತ್ತಿದ್ದಾನೆ ಆಹ ಚಿಕ್ಕ ಹೇಗೆ ತದೇಕ ನಿಷ್ಠನಾಗಿದ್ದಾನೆ ಅಗೋ ಅಲ್ಲಿ ಮಾರ್ಕಾಂಡೆಯ ಅವನದೆಂತ ನಂಬಿಕೆ ಇಲ್ಲಿ ಮಹಾತಾಯಿಯ ಸೀತಮ್ಮ ಅದೆಂತ ಸಹಣೆ ಎಂತ ತಪೋನಿಷ್ಠೆ ಅಲ್ಲಿ ವಾಮನ ಮೂರ್ತಿ ಬಲಿಚಕ್ರವರ್ತಿಗೆ ದಂಡನೆಯ ರೂಪದಲ್ಲಿ ಅನುಗ್ರಹ ಮಾಡುತ್ತಿದ್ದಾನೆ ಹೀಗೆಲ್ಲ ನಮ್ಮ ಮನಸ್ಸು ಉಯಿಸಿಕೊಂಡು ಭಾವವಿಷ್ಟವಾಗುತ್ತದೆ ಅಹ್ ಸ್ಥಿರಾಕಾರಗಳಲ್ಲಿ ನಾವು ಭಾವಚರಿತಗಳನ್ನು ಕಾಡುತ್ತೇವೆ ನೋಡುತ್ತಾ ನೋಡುತ್ತಾ ಕಲಾಕೃತಿಯಿಂದ ಮನಸ್ಸು ಮೂಲಕತೆಗೆ ತಿರುಗುತ್ತದೆ ಇದು ಭಾವಪ್ರವಾಹ ಅದೇ ರಸ ಈ ರಸದ ಆಸ್ವಾದನೆಯೇ ಕಲಾಸಿದ್ಧಿಯ ಗೋಪುರ ತಾತ್ಪರ್ಯ ಚಿಂತನೆ ಅನಂತರ ಮೂರನೆಯ ಹಂತ ನಾವು ಕುಡಿಯ ಗೋಡೆಯನ್ನು ಬಿಟ್ಟು ಮನೆಗೋ ಇನ್ನೆಲ್ಲಿಗೋ ಹೋಗುತ್ತೇವೆ ಆದರೆ ಆ ವಿಗ್ರಹ ಚಿತ್ರಗಳು ನಮ್ಮನ್ನು ಬಿಡದೆ ಅನುಗೂಡಿ ಬರುತ್ತವೆ ಅವು ನಮ್ಮ ಅಂತರಂಗದಲ್ಲಿ ಇದ್ದುಕೊಂಡು ಭಾವಗಳನ್ನು ಕೆಣಕಿ ಕೆಣಕಿ ಎಬ್ಬಿಸುತ್ತವೆ ಈ ಧ್ಯಾನಸಂತದ ಪರಿಣಾಮವೇ ರಸ ಪರಿಪುಷ್ಟಿ ರಸಾಸ್ವಾದನೆ ಪರಿಪೂರ್ಣವಾದಾಗ ನಾವು ಕಲಾಕೃತಿಯೊಡನೆ ಒಂದು ಗೂಡುತ್ತೇವೆ ತಲ್ಲಿನರಾಗಿ ನಮ್ಮ ಬೇರೆತನವನ್ನು ಮರೆಯುತ್ತೇವೆ ಇದು ಕಲಾನುಭವ ಗೋಪುರದ ಕಲಶ ಮಾರ್ಗೆ ಮಾರ್ಗೆ ಜಾಯತ್ತೆ ಸಾಧು ಸಂಗ ಸಂಗೆ ಸಂಘ ಶ್ರೀಯತೆ ಕೃಷ್ಣ ಕೀರ್ತಿ ಕೀರ್ತೌ ಕೀರ್ತೌ ನಸ್ತದಾಕಾರ ವೃತ್ತಿಹಿಹಿಹಿಹಿಹಿಹ ವೃತ್ತೌ ವೃತ್ತೌ ಸಂಗೀತ ಸಂಗೀತದ ಅನುಭವದಲ್ಲಿಯೂ ಮೇಲಿನಂತೆ ಮೂರು ಹಂತಗಳುಂಟು ಮನಪ್ರಸಾದದ್ದು ಸಾಮಾನ್ಯವಾದ ಹಾಡು ವರ್ಣವೆಂಬ ಗೆಯ ಕೃತ್ಯ ಗುರುವಂದನೆಯ ಪದ್ಯ ಭಜನಾವಳಿ ಸಂಕೀರ್ತನೆ ಇವುಗಳಿಂದ ಕಚೇರಿ ಪ್ರಾರಂಭವಾಗುತ್ತದೆ ಅದು ಮನಸ್ಸನ್ನು ಉಲ್ಲಾಸಗೊಳಿಸಿ ಕೋಸ್ಕರ ಮನಸು ಕೊಂಚ ಕೊಂಚವಾಗಿ ಹರಿದು ಕ್ರಮೇಣ ರಾಗ ಸಮುದ್ರದ ಕಡೆಗೆ ತಿರುಗುತ್ತದೆ ಭಾವಾವೇಶದ್ದು ಈಗ ಬರುತ್ತದೆ ಗಾನದ ಮಹಾಮಹಿಮೆ ಗಾಯಕನು ರಾಗ ವಿಸ್ತಾರಕ್ಕೆ ಅವಕಾಶ ಕೊಡುವ ಒಂದು ಪ್ರೌಢಕೃತಿಯನ್ನೋ ಅಥವಾ ಪಲ್ಲವಿ ಎಂಬ ಧೇಯವಾಕ್ಯವನ್ನೋ ತೆಗೆದುಕೊಂಡು ಅದರ ನಾನಾ ಭಾಗಗಳಲ್ಲಿ ರಾಗದ ವಿವಿಧ ವೈಖರಿಗಳನ್ನು ತುಂಬಿ ತೋರಿಸುತ್ತಾನೆ ಇದರಲ್ಲಿ ಪರಿಣಾಮಕಾರಿಗಳಾದ ಅಂಶಗಳು ಎರಡು ನಾದದ ಅಖಂಡಧಾರೆ ಅಥವಾ ಧಾತು ವ್ಯಂಜನಾಕ್ಷರಗಳ ಸ್ಫುಟಿತ ಅಥವಾ ಮಾತು ವ್ಯಂಜನ ಸ್ಫೋಟದಿಂದ ನಾದ ಪ್ರವಾಹದ ಸೊಗಸು ಹಿಮ್ಮಡಿಯಾಗುತ್ತದೆ ಕೀರ್ತನೆಯ ಮಾತು ವಿಗ್ರಹದ ಒಳಗಿನ ಅಚ್ಚುಕಟ್ಟು ಗಾಯಕನ ಸ್ವರ ಧಾತು ಸಂಯೋಜನೆ ಅದರ ಮೇಲೆ ಬಚ್ಚಾಣಿ ಬಣ್ಣ ಆಕಾರ ಸ್ಪಷ್ಟತೆ ಮತ್ತುಕಳೆ ಮಾತಿಲ್ಲದ ನಾದಧಾರಿಯಲ್ಲಿ ಭಾವವೇನೋ ಆದರೆ ಅದು ಅಂಗಾಂಗ ಸ್ಪಷ್ಟತೆ ಇಲ್ಲದ್ದು ಆಗ ಆ ಭಾವವನ್ನು ಗುರುತಿಸುವುದು ಸುಲಭವಲ್ಲ ಮಾತು ಕೂಡಿಕೊಂಡಾಗ ಆ ನಾದ ಭಾವವು ಸಂತೋಷವೂ ಆತತೆಯು ಶರಣಾಗತಿಯು ಯಾವ ಬಗೆಯ ಹೃದಯ ಗ್ರಾಹ್ಯವಾಗುತ್ತದೆ ಇದರ ಜೊತೆಗೆ ಮಾತಿನ ವ್ಯಂಜನಾಂಶಗಳು ನಾದದ ಮಹಾಪ್ರವಾಹದ ನಡುವೆ ಅಲ್ಲಲ್ಲಿ ದ್ವೀಪಗಳಂತೆ ಬಂಡೆಗಳಂತೆ ಜಲಪಾತಗಳಂತೆ ರುಚಿವೈವಿಧ್ಯ ಕೊಡುತ್ತದೆ ಈ ವ್ಯಂಜನಾಕ್ಷರಗಳೆಂಬ ಕಲ್ಲು ಇಟ್ಟಿಗೆಗಳಿಂದ ಗಾಯಕನು ರಾಗದ ಕಟ್ಟಡ ಕಟ್ಟಲಾಗುತ್ತದೆ ಅವನ ರಾಗ ಒಂದೊಂದು ಸಾರಿ ಮಹಾಸೌಧವೆಂಬಂತೆ ಒಮ್ಮೊಮ್ಮೆ ಸೋಪಾನ ಪಕ್ತಿಯೆಂಬಂತೆ ನಮಗೆ ಅನುಭವ ಮಾಡಿಸುತ್ತದೆ ಬೂಸೂರಾದಿ ಸಮಸ್ತ ಜನ ಪೂಜಿತಾ ಚರಣು ಕಿ ಸರ್ಪ ಸರ್ಪಸ್ವರೂಪ ದರಣಾಯ ಇಂತ ವಿಸ್ತಾರವಾದ ಚರಣಗಳನ್ನು ಶ್ರವಣ ಸಂಸ್ಕಾರ ಸಮರ್ಥನಾದ ಗಾಯಕನು ಹಾಡಿದಾಗ ನಾವು ನಮ್ಮೊಳಗೆ ಒಂದು ದೊಡ್ಡ ರಾಜಸ್ಥಾನದಲ್ಲಿರುವಂತೆ ಒಂದು ಮಹೋದಾರವಾದ ಸಭಾಮಂದಿರದಲ್ಲಿರುವಂತೆ ಚಿತ್ತ ಸಮನ್ನತಿಯನ್ನು ಪಡೆದು ಮೈಮರೆಯುತ್ತೇವೆ ಪದಗಳು ಸಾಮಾನ್ಯವಾದವೇ ಅತ್ತು ಪರಿಚಯವಾದದ್ದೇ ಆದರೆ ರಾಗಪ್ರಭಾವವು ಅತಿಶಯವಾದದ್ದು ಪದಗಳಲ್ಲಿಲ್ಲದ ಒಂದು ಶಕ್ತಿ ಪದಾಕ್ಷರಗಳ ಮಹಾಪ್ರವಾಹದಲ್ಲಿರುತ್ತದೆ ಈ ಅಕ್ಷರಗಳಿಂದಲೇ ನಾದಧಾರೆಯಲ್ಲಿ ಅಲೆಗಳ ಕುಣಿತ ಗಾಯಕನ ಕಂಠಧ್ವನಿಯ ಕುಂಕುಗಳು ಜಾರುಗಳು ತಿರುಚುಗಳು ಕೋಮಲ ಕಲಕಲಗಳು ತೀವ್ರ ಸ್ಪುರಿತಗಳು, ಈ ನಾನಾಗತಿಗಳು ನಮ್ಮದೆಯನ್ನು ಕುಲುಕಿ ಕಲಕಿ ಭಾವತರಂಗಗಳನ್ನೆಬ್ಬಿಸುತ್ತವೆ ನಾದವೇ ಲಹರಿ ಅಕ್ಷರೋಚ್ಛಾರವೇ ತರಂಗ ದಾನದಲ್ಲಿ ಮಾತು ಮುಖ್ಯವಾದರೂ ಅದರ ಮುಖ್ಯತೆ ಹೆಚ್ಚಾಗಿರುವುದು ಅದರ ನಾದದ ಬಹುರೂಪಾರೂಪತಾನುಕೂಲತೆಯಲ್ಲಿ ರಾಗಧಾರಿಯ ಏಕತೆಯಲ್ಲಿ ಶಬ್ದಾಕ್ಷರಗಳಿಂದ ಅನೇಕತೆ ಒಂದೇ ಹೂವಿನ ಹಾರದಲ್ಲಿ ಹೂವು ಪತ್ತೆಗಳ ಇದರಿಂದ ರುಚಿ ಬಾಹುಳ್ಯ ಕವಳವೊಂದು ಅಗುಳುನೂರು ಹೀಗೆ ಮಾತುಧಾತುಗಳ ಸಾಮರಸ್ಯದಿಂದ ಸಂಗೀತ ಲಹರಿಯಲ್ಲಿ ಮನಸ್ಸು ಮಗ್ನವಾದಾಗ ರಸಾನುಭವದ ಪರಿಪೂರ್ಣತೆ ತಾತ್ಪರ್ಯ ಚಿಂತನೆ ಅನಂತರ ಮೂರನೆಯ ಹಂತ ನಾದಾಕ್ಷರಗಳು ಹೊರಕಿವಿಯನ್ನು ಮುಟ್ಟುತ್ತಿಲ್ಲ ತಂಬೂರಿ ನಿಶಬ್ದವಾಗಿದೆ ಗಾಯಕನು ನಮ್ಮೆದುರಿಗೆ ಇಲ್ಲ ಆದರೆ ಅವನ ನಾದದ ಒಂದು ಚೂರು ನಮ್ಮ ಮನಸ್ಸಿನ ಒಳಕಿವಿಯಲ್ಲಿ ಗುಹಿಗುಟ್ಟುತ್ತಿದೆ ನಾವು ಎಲ್ಲಿ ಹೋದರೂ ಅಲ್ಲಿ ಆ ಗುಂಕಾರ ನಮ್ಮನ್ನು ನಮ್ಮನ್ನು ಗೂಡಿ ಬರುತ್ತಿದೆ ಈ ಅನು ಋಣಿತವೇ ಗಾನಗೋಪುರದ ಕಲಶ ನಮ್ಮ ಮನಸ್ಸಿನ ಮಯಣದ ಹಲಗೆಯ ಮೇಲೆ ಗಾಯಕನ ಧ್ವನಿ ಮುದ್ರಿಕೆ ಹೊತ್ತಿರುತ್ತದೆ ಹರಿಯೇ ಇದು ಸಹಿಯೇ ನ ಹರೇ ನ ಹಿ ಶಂಕ ಎಂದಿರೋ ಮಹಾನುಭಾವು ಇಂತಹ ತುಣುಕುಗಳು ನಮ್ಮಲ್ಲಿ ನೆಲೆಸಿ ನಿಂತು ಮನಸ್ಸಿಗೆ ಸಂಸ್ಕಾರ ಮೂಡಿಸುತ್ತವೆ ಅಹಂಕಾರವನ್ನು ಮುಡಿಸುತ್ತದೆ ಸ್ವಭಾವವನ್ನು ಶೋಧಿಸಿ ಮೃದುಗೊಳಿಸುತ್ತದೆ ಹೃದಯವನ್ನೊ ಹೃದಯವನ್ನೊತ್ತಿಯೇ ಹೃದಯ ನೈರ್ಮಲ್ಯವೇ ಜೀವನದಲ್ಲಿ ಸೊಗಸೆನಿಸುತ್ತವೆ ಕಾವ್ಯ ಇಲ್ಲಿಯೂ ಮೂರು ಹಂತಗಳಿವೆ ಕಾವ್ಯದ ನಾಂದಿ ಪದ್ಯಗಳು ದೇಶವರ್ಣನೆ ಪುರವರ್ಣನೆಗಳು ಗಿರಿವನ ನದಿವರ್ಣನೆಗಳು ಕೋಟೆ ದುರ್ಗಗಳ ವರ್ಣನೆಗಳು ಇವು ವಾತಾವರಣ ಕಲ್ಪನೆಗಾಗಿ ಅಲಂಕಾರ ಚಿತ್ತಾರಗಳು ಭಾವೇಶದ್ದು ಸ್ವಾರಸ್ಯ ಕೇಂದ್ರವಿರುವುದು ಕಥಾ ಅದರ ಮಾನಷ ಪಾತ್ರಗಳಲ್ಲಿ ತ್ಯಾಗರಾಜರು ತಮ್ಮ ಒಂದು ಗೆಯ ಕಾವ್ಯದಲ್ಲಿ ಹೀಗೆ ಕತೆ ಹೇಳಿದ್ದಾರೆ ಸೀತಾದೇವಿಯ ಮುಂದೆ ಮಾರೀಚನು ಮಾಯಾಮೃಗವಾಗಿ ಸುಳಿದಾಡಿದನಷ್ಟೇ ಆಕೆ ಅದು ನಿಜವಾದ ಜಿಂಕೆ ಎಂದು ಭ್ರಾಂತಿಪಟ್ಟು ಅದರ ಕಾಂತಿಗೂ ಬಣ್ಣಕ್ಕೂ ಮನಸ್ಸುತಳು ಆ ಕತೆ ಹಾಗಿರಲಿ ಶ್ರೀರಾಮಚಂದ್ರನು ಸೀತೆ ಪಟ್ಟಿದ್ದ ಆಶೆಯನ್ನು ಜ್ಞಾಪದ ರಾವಣ ಸಂಹಾರವಾದ ಬಳಿಕ ಒಂದು ದಿನ ಸೀತಾರಾಮರು ವಿನೋದಕ್ಕಾಗಿ ವನದಲ್ಲಿ ತಿರುಗಾಡ ಿದ್ದಾರೆ ಆಗ ಒಂದು ಎಳೆಯ ಜಿಂಕೆ ಅಲ್ಲಿ ಸುಳಿದಾಡುತ್ತಿದ್ದದ್ದು ರಾಮನ ಕಣಿಗೆ ಬಿತ್ತು ಇದರ ಮೈಯ್ಯ ಕೋಮಲತೆಯು ಕಾಂತಿಯು ಸೀತೆ ಆಶಯಪಟ್ಟಿದ್ದ ಜಿಂಕೆಯನ್ನೇ ಹೋಲುತ್ತಿತ್ತು ಇದು ಸೀತೆಗೆ ಇಷ್ಟವಾದದ್ದೆಂದು ರಾಮನು ಭಾವಿಸಿ ಮೇಲೆ ಒಂದು ಬಾಣವನ್ನು ಬಿಟ್ಟ ಮೃಗವು ಪ್ರಾಣ ಭಯದಿಂದ ತನ್ನ ಕೊರಳನ್ನು ನೀಳಮಾಡಿಕೊಂಡು ಓಡುತ್ತಿತ್ತು ಸೀತಮ್ಮನು ಅದನ್ನು ಕಂಡು ಕಣಿಕರಿಸಿ ಆ ಪ್ರಾಣವನ್ನು ಹಿಂಸಿಸಬಾರದೆಂದು ಬೇಡಿಕೊಂಡಳು ಆದರೆ ಆ ವೇಳೆಗೆ ರಾಮ ಬಾಣವು ಧನಸ್ಸಿನಿಂದ ಹೊರಟು ಬಿಟ್ಟಿತ್ತಲ್ಲ ಏನು ಮಾಡಲಾದಿತ್ತು ಆದರೂ ಶ್ರೀರಾಮನು ಶ್ರೀರಾಮನಲ್ಲವೇ ಬಾಣವು ಹರಿಣವನ್ನು ಇನ್ನೂ ಸೋಕಿರಲಿಲ್ಲ ಅದು ಸೋಕುವಷ್ಟರೊಳಗಾಗಿ ಆ ಮಹಾಧನ್ವಿಯು ಇನ್ನೊಂದು ಬಾಣವನ್ನು ಹೊರಡಿಸಿ ಅದರಿಂದ ಮೊದಲನೆಯ ಬಾಣವನ್ನು ಕತ್ತರಿಸಿ ಬೀಳಿಸಿದ ಜಿಂಕೆಯ ಜೀವ ಉಳಿಯಿತು ಆ ಸುಂದರ ಸುಕುಮಾರ ಜೀವ ಉಳಿಯಿತು ಎಂತ ಮನೋಹರವಾದ ಕಲ್ಪನೆ ಇದು ತ್ಯಾಗರಾಜರು ಇದನ್ನು ಗೆಯವನ್ನಾಗಿ ಮಾಡಿ ಮಾಡಿದರು ಇದೇ ವಸ್ತುವನ್ನು ಇನ್ನೊಬ್ಬ ಕವಿ ವರ್ಣನೆ ಸಂಭಾಷಣೆಗಳಿಂದ ಮನೋರಂಜಕವಾಗುವಂತೆ ವಿಸ್ತರಿಸಬಹುದು ಮತ್ತೊಬ್ಬ ಕವಿ ಇದಕ್ಕೆ ನಾಟಕ ರೂಪವನ್ನು ಕೊಡಬಹುದು ನಾನಾ ಪಾತ್ರಗಳ ಪ್ರಶ್ನೋತ್ತರಗಳಿಂದಲೂ ಚೇಷ್ಟಿತ ಪ್ರತಿಚೇಷ್ಟಗಳಿಂದಲೂ ವಸ್ತು ನಮಗೆ ಪ್ರತ್ಯಕ್ಷಪಡಿಸಬಹುದು ಹೇಗಾದರೂ ಅದರಲ್ಲಡಿಗಿರುವ ಹಾರ್ದಿಕ ದ್ರವ್ಯದ ಕಾರಣದಿಂದ ಅದು ಕಾವ್ಯವೇ ಸರಿ ಅದರಲ್ಲಿ ನಾವು ರಾಮನ ಪತ್ನಿ ವಾತ್ಸಲ್ಯ ಸೀತೆಯ ಹೃದಯ ರಾಮನ ಪರೇಂಗಿತ ಗ್ರಹಣ ರಾಮನ ಶಸ್ತ್ರ ಚಾತುರ್ಯ ಇವುಗಳನ್ನು ನೋಡುವುದರಲ್ಲಿ ಮನಸ್ಸು ನಿಮಗ್ನವಾಗಿರುತ್ತದೆ ಅದೇ ರಸ ತಾತ್ಪರ್ಯ ಚಿಂತನೆ ಈಗ ಮನಸು ಮನನಕ್ಕೆ ಹೊರಡುತ್ತದೆ ಅದು ಕಾವ್ಯಾನುಭವದ ಮೂರನೆಯ ಹಂತ ರಾಮಚಂದ್ರನ ಧರ್ಮಿಷ್ಠತೆ ದೊಡ್ಡದು ಸೀತೆಯ ಕರುಣೆ ದೊಡ್ಡದು. ಭರತನ ವಿರಕ್ತಿ ದೊಡ್ಡದೋ ಲಕ್ಷ್ಮಣನ ಕಿಂಕರ ಭಾವ ದೊಡ್ಡದೋ ಆಗ ಆಂಜನೇಯನನ್ನೆಲೆಸಬೇಕಾಗುತ್ತದೆ ಹೀಗೆ ವಿಚಾರ ಮಾಡಿ ವಿಚಾರ ಮಾಡಿ ಅವರಷ್ಟು ಮಂದಿಯನ್ನು ನಾವು ನಮ್ಮ ಅಂತರಂಗಗಳಲ್ಲಿ ತುಂಬಿಕೊಳ್ಳುತ್ತೇವೆ ತನ್ಮಯರಾಗುತ್ತೇವೆ ಹಾಗೂ ಆಗಲಿ ಇನ್ನು ಕಡೆಯ ಪ್ರಶ್ನೆಯೊಂದು ಉಳಿದುಕೊಳ್ಳುತ್ತದೆ ಒಟ್ಟಿನಲ್ಲಿ ರಾಮಾದಿಗಳು ಸಾಧಿಸಿದ್ದೇನನ್ನು ಅವರು ಪಟ್ಟ ಸುಖವೇನು ಅವರು ಗಳಿಸಿದ ಸಂಪತ್ತೇನು ಮುಪ್ಪು ಬರಿಯ ಮುಪ್ಪು ಹೆಣಗಿದರೂ ಇಷ್ಟೇ ತಾನೆ ಆ ಬಾಳಬೇಕೆ ಪಾಂಡವರ ಪಾಡು ಇಷ್ಟು ಮಾತ್ರದ್ದೇ ಅಲ್ಲವೇ ಆಂಜನೇಯೋ ಯಂ ಜಯಾಕಾರ ಧರ್ಮರಾಯನಿಗಾದ ಲಾಭ ಎಳ್ಳು ಧರ್ಮಿಗಳ ಅಧಿಕಾರ ಇಷ್ಟೇನೇ ಬದುಕಿನ ರಾಘವ ಯುಧಿಷ್ಠರ ುಗಳ ಸ್ವಕೀಯ ವೈಯಕ್ತಿಕ ದೃಷ್ಟಿಯಿಂದ ಅವರದು ಕಷ್ಟ ಜೀವನ ನಿಷ್ಪಲ ಜೀವನ ನಿಸ್ಸಾರ ಜೀವನ ಆದರೆ ವಿಶಾಲ ರೋಗದ ದೃಷ್ಟಿಯಿಂದ ಅವರದು ಸಾರ್ಥಕ ಜೀವನ ಶಾಶ್ವತ ಪರಿಣಾಮಿಯಾದ ಜೀವನ ವಿಶ್ವವ್ಯಾಪಿಯಾದ ಜೀವನ ಹಾಗೆ ಧರ್ಮಕ್ಕಾಗಿ ಆದ ಜೀವನವೇ ಜೀವನ ನ್ಯಾಯಕ್ಕಾಗಿ ನಡೆದ ಜೀವನವೇ ಜೀವನ ಸೌಜನ್ಯಕ್ಕಾಗಿ ದುಡಿದ ಜೀವನವೇ ಜೀವನ ಇದು ಮಹಾಕಾವ್ಯ ಮನನವು ನಮ್ಮಲ್ಲಿ ಪರಿಶಿಷ್ಟ ಈಗ ಪರಿಶಿಷ್ಟಾಂಶವಾಗಿ ಒಂದು ಪ್ರಶ್ನೆ ಹೇಳುತ್ತದೆ ಕಲೆ ಎಂದರೆ ಸೌಂದರ್ಯದ ಅನುಭವ ಮಹತ್ವದ ಅನುಭವ ಎಂದು ಹೇಳಿದೆ ಈಗ ಯುರೋಪ್ ಅಮೆರಿಕಗಳಿಂದ ನಮ್ಮ ದೇಶಕ್ಕೆ ಹೇರಳವಾಗಿ ಬರುತ್ತಿರುವ ನವೀನ ಕಲಾಕೃತಿಗಳಿಂದ ಅಂತ ಅನುಭವ ಬರುತ್ತದೆಯೇ ನನ್ನ ಪಾಲಿಗೆ ಅದು ಹಾಗಿಲ್ಲ ಆದರೆ ನಾನು ಸಂಪ್ರದಾಯ ಬಂಧನಕ್ಕೆ ಪರವಶನಾಗಿ ದೃಷ್ಟಿಸಂಕೋಶ ಸಂಕೋಚದಿಂದ ಅಂದನಾಗಿರಬಹುದು ಜಕಣಾಚಾರಿ ತ್ಯಾಗಯ್ಯ ವಾಲ್ಮೀಕಿ ಇವರು ಯಾರಿಗೆ ಗುರುಗಳೋ ಅಂಥವರಿಗೆ ಸೊಗಸೆನ್ನಿಸದಿರುವ ಕಲೆಯಲ್ಲಿ ಇತರರು ಸೊಗಸು ಕಾಣಬಲ್ಲರಾಗಬಾರದೆ ಹಾಗಾದರೆ ಸೊಗಸೆಂಬುದು ಇದಕ್ಕೆ ಈಗ ಏಕೆ ಏಕೈಕ ಪ್ರಮಾಣವಿಲ್ಲ ನಮಗೆ ಉಡುಪಿನ ಮರ್ಯಾದೆ ಸೊಗಸು ಬೇರೆಯವರಿಗೆ ಬೆತ್ತಲೆಯೇ ಸೊಗಸು ನಮಗೆ ಅಂಗಾಂಗ ಅಂಗಾಂಗಭಾವವು ಸೂಚ್ಯವಾಗಿದ್ದರೆ ಸರಿ ಪ್ರಕಟವಾದರೆ ಅಸಹ್ಯ ಬೇರೆಯವರಿಗೆ ಹಾಗಲ್ಲ ಅಮೆರಿಕ ಯೂರೋಪುಗಳಿಂದ ಬರುವ ಪತ್ರಿಕೆಗಳಲ್ಲಿ ಆ ಜನಕ್ಕೆ ರಬಾರಬಿ ರಂಗುಗಳು ಕೈಕಾಲುಗಳ ಹುಚ್ಚುಹುಚ್ಚು ತಿರುಚುಗಳು ಸೊಗಸೆಂದು ತೋರುವಂತೆ ಭಾಸವಾಗುತ್ತದೆ ಇದರಲ್ಲಿ ಹಿಪ್ತೀಸ್ ಹಿಪ್ಪಿಸ್ತಾ ಬೀಟಲ್ಸ್ ಮೊದಲಾದ ನೂತನ ಪಂಥಗಳು ಹುಟ್ಟಿಕೊಂಡಿವೆ ಅವುಗಳ ವೇಷಭಾಷೆಗಳು ನನ್ನಂತಹವನ ಕಣ್ಣಿಗೆ ವಿಕಾರ ವಿಪರೀತವೆಂದೆನಿಸುತ್ತದೆ ಅಲ್ಲಿಯ ಚಿತ್ರಕಲಾಕರ್ತರು ಈ ವಿಪರೀತ ಮಾರ್ಗವನ್ನು ಹಿಡಿಯುತ್ತಿದ್ದಾರೆ ಮನುಷ್ಯ ದೇಹದ ಎಲ್ಲ ಅಂಗಗಳ ಎಲ್ಲ ಅವಸ್ಥೆಗಳು ಸುಂದರವೋ ಕೈಕಾಲು ತಿರುಚಿದ್ದು ನಲೆಗೂದಲು ಕೆದರಿಕೊಂಡದ್ದು ಇವೆಲ್ಲ ಸೊಗಸೋ ಬೆಟ್ಟಗಳನ್ನು ತುಟಿಗಳನ್ನು ಸೊಟ್ಟು ಪಟ್ಟು ಮಾಡಿದ್ದೆಲ್ಲ ಗಾನದಲ್ಲಿಯೂ ಹಾಗೆಯೇ ಜಾರ್ಜ್ ಎಂದು ಹೇಳುತ್ತಾರೆ ಒಂದು ಬಗೆಯ ನಾನಾ ವಾದ್ಯಗಳ ಏಕಕಾಲ ಘೋಷಣೆಯನ್ನು ಅದರಲ್ಲಿಯೂ ದಬಾ ದಬಿ ಇದು ಕಿವಿಗೆ ಸೊಗಸು ಕೆಲವು ನವೀನ ಕಾವ್ಯಗಳಲ್ಲಿಯೂ ಹಾಗೆಯೇ ಎಲ್ಲಿಯದೋ ಉಪಮಾನ ಇನ್ನೆಲ್ಲಿಯದೋ ಉಪಮೇಯ ಪದಗಳ ಅನುಕ್ರಮ ಕೂಡ ಅನಿಶ್ಚಿತ ಇದರ ಭಾವನೆ ಭಾವವೇನೆಂದು ಕಂಡುಕೊಳ್ಳುವುದು ಅಸಾಧ್ಯ ಒಂದು ಅನಾಯಕತೆ ಒಂದು ಉನ್ಮತ್ತತೆ ಹರಡುತ್ತಿರುವಂತೆ ಕಾಣುತ್ತದೆ ನನ್ನ ತಿಳುವ ತಿಳುವಳಿಕೆಯಲ್ಲಿ ನಿಜವಾದ ಕಲೆಯ ಸೌಂದರ್ಯ ಕಲ್ಪನೆ ಎರಡು ಲಕ್ಷಣಗಳನ್ನು ಹಿಡಿದಿರುತ್ತದೆ ಆರಿಸೋಣ ಪರಿಮಾಣ ನಿಯಮ ಪ್ರಪಂಚದ ಎಲ್ಲ ವಸ್ತುಗಳು ಸುಂದರವಲ್ಲ ಯಾವ ಒಂದು ವಸ್ತುವಿನಲ್ಲಿಯೂ ಎಲ್ಲ ಭಾಗಗಳು ಸುಂದರವಲ್ಲ ಇಲ್ಲಿ ಸುಂದರವೆಂದರೆ ನಮಗೆ ಇಷ್ಟವಾದ ಅನುಭವವನ್ನು ಎಂದರೆ ಸುಖವನ್ನು ಉಂಟುಮಾಡಿಸುವ ಗುಣ ಈ ಗುಣವನ್ನು ವಸ್ತುವಿನಿಂದ ಚಿಂತಿಸಿ ಆರಿಸಿಕೊಳ್ಳಬೇಕು ವಸ್ತುವಿನ ಅಂಗಾಂಗಗಳಲ್ಲಿ ನಾದದ ಏಳು ಬೀಳುಗಳಲ್ಲಿ ಕಾವ್ಯದ ನಾನಾ ವಿಭಾಗಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು ಯಾವ ಒಂದು ಒಂದು ಅತಿಯಾಗಬಾರದು ಹೀಗೆ ವಸ್ತುವಿನ ಪ್ರದರ್ಶನೌಚಿತ್ಯ ಅಂಗಾಂಗ ಪ್ರಮಾಣದ ಅನುರೂಪತೆ ಈ ಎರಡು ಕಲಾಕೃತಿಯ ಲಕ್ಷಣಗಳು ಅವು ಪ್ರಕೃತಿಯ ಸೃಷ್ಟಿಯಲ್ಲಿ ಕಾಣುವ ಮಿತಿ ನಿಯತಿಗಳಿಂದಲೂ ನಮಗೆ ಬಹುಕಾಲದಿಂದ ಬಂದಿರುವ ಅಭ್ಯಾಸದಿಂದಲೂ ಗೊತ್ತಾದವು ಅಂಗೌಚಿತ್ಯಕ್ಕೂ ಪರಿಮಾಣೌಚಿತ್ಯಕ್ಕೂ ಮೂಲಭೂತವಾದ ತತ್ವ ಒಂದುಂಟು ಅದು ಸೌಂದರ್ಯ ದರ್ಶನದಿಂದಲೂ ಮಹತ್ವ ದರ್ಶನದಿಂದಲೂ ಲೋಕದ ಮನಸು, ಧುರ್ವಿಕಾರಕ್ಕೊಳಗಾಗಬಾರದೆಂಬುದು ದೃಶ್ಯವು ಸುಖ ಕೊಡಬೇಕು ಉದ್ರೇಕ ಕೊಡಬಾರದು ಇದು ತತ್ವ ಇದಕ್ಕೆ ಸಾಧಕವಾದದ್ದು ನಾಚಿಕೆಯ ಮನೋಭಾವ ಇದು ಸಾಮಾನ್ಯವಾಗಿ ಮನುಷ್ಯವರ್ಗಕ್ಕೆ ಸಹಜವಾದ ಗುಣ ಎಳೆಯ ಮಕ್ಕಳಲ್ಲಿಯೂ ನಾವು ಅದನ್ನು ಕಾಣಬಹುದು ಈ ಗುಣವನ್ನು ವೇದ ಕೊಂಡಾಡಿದೆ ಶ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನೈ ಪತ್ನೌ ಶ್ರೀ ಎಂದರೆ ನಾಚಿಕೆ ಸಂಕೋಚ ಅದೇ ಮಾನ ಅದೇ ಸ್ವಪ್ರಶಂಸಾ ವಿಮುಖತೆ ಅದೇ ಅಹಂಕಾರ ವರ್ಜನೆ ಅದೇ ಲೋಕಾಪವಾದ ಭಯ ಶ್ರೀ ಶ್ರೀ ಎಂಬುದು ಅಂತರಂಗ ಸೌಂದರ್ಯದ ಒಂದು ಅಂಶ ಅದು ಅಂತರಂಗ ಮಹತ್ವದ ಒಂದು ಅಂಶ ಇದು ಕಲೆಯ ಕವಚ ಇದಿಲ್ಲದಿದ್ದರೆ ಕಲಾಕೃತಿಯು ಲೋಕಕ್ಕೆ ವಿಕಾರಕಾರಕವಾಗಿ ತಾನು ವಿಕಾರ ವಿಪರೀತವಾಗುತ್ತದೆ ಹೀಗೆ ಕಲಾಕರ್ತನದು ಜವಾಬ್ದಾರಿಯುಳ್ಳ ಉದ್ಯೋಗ ಅವನಿಗೆ ಸ್ವಾತಂತ್ರ್ಯ ಬೇಕಾಗಿರುವಂತೆ ಪರಿಮಿತಿಯೂ ಬೇಕು ಅವನ ನಿರ್ಮಿತಿಗಳು ಶ್ರೀ ತತ್ವಕ್ಕೆ ವಿಘಾತ ತಾರದು ತಾರದುವು ತಾರದುವಾಗಿರಬೇಕು ನಾನು ಎಲ್ಲಿಯು ಎಂದು ನೋಡಿದ ಎಂದೋ ನೋಡಿದ ಒಂದು ಪುರಾತನ ವಾಕ್ಯ ಈಗ ಜ್ಞಾಪಕಕ್ಕೆ ಬರುತ್ತದೆ ಅಂಗಪ್ರತ್ಯ ಕಾನಾಂ ಯಹ ಸನ್ನಿವೇಶೋ ಸುಶ್ಲಿಷ್ಟ ಸಂಧಿಬಂಧ ಸ್ಯಾತ್ ತೌಂದರ್ಯ ಮುಧಾಫುತ